ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದಗೋಪಕುಮಾರೋವಿ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾ ಗೋವಿ ನಮೋ ನಮಃ ಕೃಷ್ಣಾಯದವೇಂದ್ರಾಯ ಜ್ಞಾನಮು ಯೋಗಿ ನಾಥಾಯುಕ್ಮಿಣೀಶಾ ನಮೋ ವೇದಾಂತವೇನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಿರ್ದೋವ ದ್ವಂದ್ವ ಅಂತ ಸುಖ ದುಃಖಗಳು ಬಂದಾಗ ಒಂದೇ ರೀತಿಯಾಗಿ ಪ್ರವೃತ್ತಿಯನ್ನು ಮಾಡು ಸುಖ ಬಂದಾಗ ಹಿಗ್ಬೇಡ ದುಃಖ ಬಂದಾಗ ಕೂಗಬೇಡ ನಿತ್ಯ ಸತ್ವಸ್ಥೋಭವ ಸದಾ ಕಾಲದಲ್ಲಿ ಪರಮಾತ್ಮನಲ್ಲೇ ಮನಸ್ಸನ್ನು ಇಡು ಹರಿಸೆ ಮಾಡೋ ನಿರಂತರ ಅನ್ನೋ ರೀತಿಯಲ್ಲಿ ಆತ್ಮಾವಾನ್ ಭಗವಂತನೇ ನನ್ನ ಸ್ವಾಮಿ ಅಂತ ಸದಾ ಚಿಂತನೆಯನ್ನು ಮಾಡು ನಿರ್ಯೋಗ ಕ್ಷೇಮ ಯೋಗ ಅಂದರೆ ಇದುವರೆಗೆ ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥ ದ್ರವ್ಯಾದಿಗಳ ಪ್ರಾಪ್ತಿ ಯೋಗ ಇದ್ರೆ ಸಿಗತ್ತೆ ಇತ್ಯಾದಿ ಎಲ್ಲ ಮಾತಾಡ್ತೀವಲ್ಲ ಆ ರೀತಿ ಕ್ಷೇಮ ಅಂದರೆ ಈಗಾಗಲೇ ಇರುವಂತ ದ್ರವ್ಯದ ಸಂಪತ್ತಿನ ಪರಿರಕ್ಷಣೆ ಆದ್ದರಿಂದ ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ವಿಷಯದಲ್ಲಿ ಯೋಗ ಮತ್ತು ಕ್ಷೇಮ ಅಂದರೆ ಅದರ ಸಂರಕ್ಷಣೆಯನ್ನು ನೀನು ಮಾಡಬೇಡ ಭಗವಂತನೇ ಮಾಡ್ತಾನೆ ಆದ್ದರಿಂದ ನೀನು ನಿರ್ಯೋಗ ಕ್ಷೇಮೋಭವ ಇತ್ಯಾದಿ ಎಲ್ಲವನ್ನು ಕೂಡ ಉಪದೇಶವನ್ನು ಮಾಡಿದ ಈಗ ನಮಗೊಂದು ಸಂಶಯ ಬರ್ತಾ ಇದೆ ವೇದಗಳಲ್ಲಿ ಕಾಮ್ಯಕರ್ಮಗಳ ಪ್ರತಿಪಾದನೆಯನ್ನು ಬೇಕಾದಷ್ಟು ಮಾಡಿದ್ದಾರೆ ಉದಾಹರಣೆಗೆ ಜ್ಯೋತಿಷ್ಠೋಮ ಮೊದಲಾಗಿರ್ತಕ್ಕಂಥ ಹೋಮ ಅಥವಾ ಯಜ್ಞಗಳ ಅನುಷ್ಠಾನದಿಂದ ಸ್ವರ್ಗಾದಿ ಲೋಕಗಳು ಪ್ರಾಪ್ತಿ ಅಂತ ತಿಳಿಸ್ತಾರೆ ಆದರೆ ಯಾವುದೇ ಕಾಮನೆಯೂ ಇಲ್ಲದೆ ನಿಷ್ಕಾಮವಾಗಿ ಮಾಡಬೇಕು ಅಂತ ಗೀತೆ ಹೇಳ್ತಾ ಇದೆ ವೇದ ಹೇಳ್ತಾ ಇರೋದಕ್ಕೂ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದಿಕ್ಕೂ ಮೇಲ್ನೋಟಕ್ಕೆ ಒಂದಕ್ಕೊಂದು ವಿರೋಧ ಭಾಸ ಅಂತ ಕಾಣ್ತಾ ಇದೆ ಈ ರೀತಿಯಾಗಿ ಸಂಶಯ ಬಂದರೆ ಸ್ವರ್ಗಾದಿ ಭೋಗಗಳನ್ನು ಪಡೆಯೋದಕ್ಕಾಗಿ ಯಜ್ಞಾಗಾದಿಗಳನ್ನು ಬೋಧಿಸೋದೇ ವೇದಗಳ ಮುಖ್ಯ ಗುರಿ ಅಥವಾ ಉದ್ದೇಶ ಅನ್ನೋದು ಸರ್ವಥ ಅಲ್ಲ ವೇದದ ನಿಜವಾಗಿರುವಂಥ ಅಂತರಾರ್ಥವನ್ನು ತಿಳ್ಕೊಳ್ಳದೆ ಜ್ಞಾನರಹಿತವಾಗಿರ್ತಕ್ಕಂಥ ಶುಷ್ಕ ಕರ್ಮಕಾಂಡದ ಜೊತೆಗೆ ವೇದವನ್ನ ಎಳೆದು ವೇದಕ್ಕೆ ಅಪಚಾರ ಮಾಡಿದವರು ಮೀಮಾಂಸಕರು ಸ್ವರ್ಗದ ಸುಖಭೋಗದ ಆಮಿಷವನ್ನು ಅವರ ಮುಂದಿಟ್ಟು ಕೇವಲ ಕರ್ಮಕಾಂಡದ ವಿಚಾರವನ್ನ ಪ್ರಸ್ತಾಪನೆ ಮಾಡಲಾಗಿದೆ ಇಲ್ಲಿ ಪೂರ್ಣ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಭೋಗಲಾಲಸನ್ನು ಮಾತ್ರ ಜಾಗೃತಗೊಳಿಸಿದವರು ಮೀಮಾಂಸಕರು ಅವರು ಮೋಕ್ಷದ ವಿಚಾರವನ್ನು ತಿಳಿಸೋದೇ ಇಲ್ಲ ಇದರಿಂದ ಏನಾಯಿತು ಜ್ಞಾನ ಮತ್ತು ಅಧ್ಯಾತ್ಮ ಚಿಂತನೆ ಎಲ್ಲವೂ ಕೂಡ ಒಂದು ಹಂತದಲ್ಲಿ ಹೋಯಿತು ಸ್ಥಗಿತ ಆಯಿತು ಇವರು ವೇದ ವೇದರಲ್ಲ ಅಂದರೆ ವೇದವನ್ನು ತಿಳಿದವರಲ್ಲ ವೇದವಾದಿಗಳು ವೇದವಾದ ರಥರು ಉದಾಹರಣೆಗೆ ಮರದಿಂದ ಹೂ ಬಿಟ್ಟಾಗ ಅದರಿಂದ ಉಂಟಾಗುವಂತಹ ಮಧುರವಾಗಿರ್ತಕ್ಕಂಥ ಫಲಕ್ಕಾಗಿ ಕಾಯಿದೆ ಹೂವಿನ ಪರಿಮಳ ಅಥವಾ ಸುಗಂಧಕ್ಕಾಗಿ ಆತುರದಿಂದ ಹೂವನ್ನೇ ಕಿತ್ಕೊಂಡು ಹಣ್ಣನ್ನು ಕಳ್ಕೊಂಡ್ರೆ ಏನು ಪರಿಸ್ಥಿತಿ ಆಗತ್ತೋ ಆ ರೀತಿಯಾಗಿ ಹೂವು ಚೆನ್ನಾಗಿದೆ ಬಣ್ಣವೂ ಆಕರ್ಷಕವಾಗಿದೆ ಒಳ್ಳೆ ಸುವಾಸನೆಯಿಂದ ಕೂಡಿದೆ ಅಂಥೇಳಿ ಹೂವನ್ನೇ ಮೊದಲ ಕಿತ್ತುಬಿಟ್ರೆ ಅದು ಕಾಯಿಯಾಗಿ ಕಾಯಿಯಿಂದ ಹಣ್ಣಾಗಿ ಪರಿವರ್ತನೆ ಆಗೋ ತನಕ ಕಾಯಿದೆ ಇದ್ದರೆ ಎಂಥ ಅನರ್ಥ ಆಗ್ತಾ ಆ ರೀತಿಯಾದ ಅನರ್ಥ ಆಗತ್ತೆ ವೇದವು ಮಾಡಿರ್ತಕ್ಕಂಥ ಕಾಮ್ಯಕರ್ಮಗಳ ಬೋಧನೆಯ ಉದ್ದೇಶ ಏನು ಅನ್ನೋದನ್ನು ಆಂತರ್ಯವನ್ನು ಮೊದಲು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅದನ್ನು ತಿಳ್ಕೊಳ್ಳದೆ ಭೋಗಪ್ರಧಾನವಾಗಿರ್ತಕ್ಕಂಥ ಸಾಮಾನ್ಯ ಲೌಕಿಕ ಫಲಗಳನ್ನೇ ಅಪೇಕ್ಷೆ ಪಟ್ಟರೆ ಶಾಸ್ತ್ರದ ಅಮೃತ ಫಲ ಸ್ವಾದುವಾಗಿರ್ತಕ್ಕಂಥ ಆ ಫಲವನ್ನು ನಾವು ಕಳ್ಕೊಂಡು ಮೂರ್ಖರಾಗ್ತೀವಿ ಅನ್ನೋ ವಿಚಾರವನ್ನು ಯಾಮಿ ಮಾಂ ಈ ರೀತಿಯಾಗಿ ಅಲ್ಲಿ ತಿಳಿಸ್ತಾರೆ ವೇದ ಏನೋ ಸ್ವರ್ಗಾದಿಗಳ ಫಲವನ್ನು ಹೇಳಿದೆ ನಿಜ ಭೋಗ ಪ್ರವೃತ್ತಿಯ ಸಾಮಾನ್ಯ ಜನರ ಮನಸ್ಸನ್ನು ಪರಮಾತ್ಮನ ಕಡೆಗೆ ತಿರುಗಿಸ್ಬೇಕು ಅನ್ನೋ ಮೊದಲನೇ ಹಂತವಾಗಿ ಫಸ್ಟ್ ಸ್ಟೆಪ್ ಅಥವಾ ಫಸ್ಟ್ ಸ್ಟೇಜ್ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಸ್ವರ್ಗ ಮತ್ತು ಐಹಿಕ ಫಲಗಳ ಫಲಗಳಂದು ವಿಚಾರವಾಗಿ ಅನೇಕ ಕರ್ಮಗಳನ್ನು ವೇದ ಬೋಧನೆ ಮಾಡಿದೆ ಆದರೆ ಅದೇ ವೇದಗಳ ಅಂತಿಮ ಉದ್ದೇಶ ಅಲ್ಲ ಇದು ನಾವು ಗಮನಿಸಬೇಕಾಗಿರುವಂಥ ಮುಖ್ಯ ಸಂಗತಿ ಉದಾಹರಣೆಗೆ ತಾಯಿಯಾಗಿರ್ತಕ್ಕಂಥವ್ರು ಮಕ್ಕಳಿಗೆ ಕಹಿಯಾಗಿರ್ತಕ್ಕಂಥ ಔಷಧವನ್ನು ಕೊಡೋದಕ್ಕಿಂತ ಪ್ರಾರಂಭದಲ್ಲಿ ಸಕ್ಕರೆಯನ್ನೋ ಜೇನುತುಪ್ಪವನ್ನು ಬೆಲ್ಲವನ್ನು ಏನೋ ಒಂದು ಸಿಹಿಯಾಗಿರ್ತಕ್ಕಂಥ ಅಥವಾ ಚಾಕ್ಲೇಟನ್ನು ಕೊಡುವಂತೆ ವೇದವೂ ಕೂಡ ಸ್ವರ್ಗಾದಿಗಳ ಆಮಿಷವನ್ನು ನಮ್ಮ ಮುಂದೆ ಇಡ್ತಾ ಇದೆ ವೇದದ ಈ ಮಾತೃವಾತ್ಸಲ್ಯ ಭಾವವನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು ಇಲ್ಲ ಅಂತಾದರೆ ಜೀವರಿಗೆ ಆ ವಿಚಾರದಲ್ಲಿ ಪ್ರವೃತ್ತಿ ಅನ್ನೋದೇ ಬರಲ್ಲ ರೋಚನಾರ್ಥಂ ಫಲಶ್ರುತಿ ಅಂತ ಅವುಗಳಲ್ಲಿ ಪ್ರವೃತ್ತಿಯನ್ನು ಹುಟ್ಟಲಿಕ್ಕಾಗಿ ಹುಟ್ಟಿಸ್ಲಿಕ್ಕಾಗಿ ವೇದ ಮೊದಲಿಗೆ ಆ ಕಾಮ್ಯ ಫಲಗಳ ಉದ್ದೇಶವನ್ನ ಮೊದಲಿಗೆ ಬೋಧನೆಯನ್ನು ಮಾಡಿದೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ವರ್ಣನೆ ಬರುತ್ತೆ ಮೃತ್ಯುದೇವತೆ ಜೀವನನ್ನು ಹಿಡಿಬೇಕು ಅಂತ ಆತನನ್ನು ನೋಡಿದಾಗ ಅವನು ಹೆದರಿ ವೇದದ ಆಶ್ರಯವನ್ನು ಪಡ್ಕೋತಾನೆ ಒಂದು ಉದಾಹರಣೆ ಕೊಡಬೇಕು ಅಂತಾದರೆ ಮೀನು ನೀರಿನಲ್ಲಿ ಇದ್ದರೂ ಅದನ್ನು ಹಕ್ಕಿ ತನ್ನ ಉದ್ದನೆಯ ಕೊಕ್ಕೆನಿಂದ ಹಿಡಿಯತ್ತೆ ಮೃತ್ಯುವು ಮುಂದೆ ಬಂದಾಗ ಜೀವ ಇನ್ನೂ ಒಳ ಒಳಗೆ ಸೇರಿಕೊಂಡು ಮೃತುವಿನಿಂದ ಪಾರಾಗ್ತಾನೆ ನೀರಿನಲ್ಲಿ ಆಳವಾಗಿ ಒಳಹೊಕ್ಕಿರ್ತಕ್ಕಂಥ ಮೀನನ್ನ ಹಕ್ಕಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಲಿಮಿಟ್ ತನಕ ಅದು ಹೋಗಿ ಕುಕ್ಕಿನಿಂದ ಹಕ್ಕಿಯನ್ನು ನೀರೊಳಗಿರುವ ಹಕ್ಕಿಯನ್ನು ತರಲಿಕ್ಕೆ ಸಾಧ್ಯ ಅದೇ ಮೀನು ತುಂಬ ಆಳಕ್ಕೆ ಹೋದರೆ ಅದನ್ನು ತರಲಿಕ್ಕೆ ಆ ಹಕ್ಕಿಗೂ ಕೂಡ ಆಗೋದಿಲ್ಲ ಒಂದು ಪರಿಮಿತಿ ಅಥವಾ ಲಿಮಿಟೇಷನ್ ಅಂತ ಇದೆ ಅದರಂತೆ ವೇದದಲ್ಲಿ ಮೇಲೆ ಮಾತ್ರ ಹರಿದಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ವೇದದ ಒಳಗೆ ಹೋಗು ಆಳವಾಗಿ ಅಧ್ಯಯನಾದಿಗಳನ್ನು ವಿಮರ್ಶೆಗಳನ್ನು ವ್ಯಾಖ್ಯಾನಗಳನ್ನು ನೋಡಿದ್ರೆ ಮಾತ್ರ ನಾವು ಜನನ ಮರಣರೂಪ ಸಂಸಾರದಿಂದ ಅಮೃತತ್ವದ ಕಡೆಗೆ ಅಂದರೆ ಮುಖದ ಕಡೆಗೆ ಹೋಗೋದಕ್ಕೆ ಸಾಧ್ಯ ಅಂತ ಸುಂದರವಾಗಿ ಅಲ್ಲಿ ವರ್ಣನೆಯನ್ನು ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಈ ಶ್ಲೋಕದಿಂದ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ವೇದ ತ್ರಿಗುಣ ತ್ರಿಗುಣಜನ್ಯವಾಗಿರ್ತಕ್ಕಂಥ ಕರ್ಮವನ್ನು ಹೇಳಿದರೂ ಕೂಡ ನೀನು ಅದನ್ನು ಮಾಡಬೇಡ ಅಂತ ವೇದಗಳ ಮಾತನ್ನು ನಿರಾಕರಣೆ ಮಾಡಿದಂತೆ ಮೇಲ್ನೋಟಕ್ಕೆ ನಮಗೆ ಕಾಣಿಸುತ್ತೆ ಇದರಿಂದ ವೇದದ ವಿಚಾರವನ್ನು ಅಲ್ಲಗಳೆದು ಅದನ್ನು ನಿರಾಕರಣೆ ಮಾಡಿ ಗೀತೆ ಹೊಸ ಹೆಜ್ಜೆಯನ್ನು ಇಟ್ಟಿದೆ ಎಂದು ಕೆಲವರು ಪ್ರತಿಪಾದನೆಯನ್ನು ವಾದವನ್ನು ಕೂಡ ಮಾಡ್ತಾರೆ ಆದರೆ ನಿಷ್ಕಾಮ ಕರ್ಮ ಅದು ಗೀತೆ ಬೋಧಿಸ್ತಾ ಇರುವಂಥದ್ದು ಹೊಸ ವಿಚಾರ ಅಂತ ಮೇಲ್ನೋಟ ಕಂಡರೂ ಕೂಡ ಆ ಕರ್ಮದ ಬೋಧನೆ ಎನ್ನು ಹೊಸದೇನಲ್ಲ ಉಪನಿಷತ್ತುಗಳಲ್ಲಿ ಕರ್ಮದ ವಿಚಾರ ಅನೇಕ ಕಡೆಗಳಲ್ಲಿ ವಿಸ್ತಾರವಾಗಿ ಪ್ರಸ್ತಾಪ ಮಾಡಿರುವಂಥದ್ದೇ ಈಶಾವಾಸ್ಯ ಉಪನಿಷತ್ತಿನಲ್ಲಿಯೂ ಈ ವಿಚಾರ ಸುಂದರವಾಗಿ ನಿರೂಪಣೆಯನ್ನು ಮಾಡಿದೆ ವೇದಗಳು ಕಾಮ್ಯ ಕಾಮ್ಯಕರ್ಮವನ್ನು ಅಥವಾ ಸಕಾಮಕರ್ಮವನ್ನು ಬೋಧನೆ ಮಾಡಿದರೂ ಅದರ ಆಂತರ್ಯವನ್ನು ತಿಳ್ಕೊಂಡು ಕಾಮ್ಯಕರ್ಮಗಳ ಕಡೆಗೆ ಲಕ್ಷ್ಯ ಕೊಡದೆ ವೇದದ ಪರಮ ಮುಖ್ಯ ಉದ್ದೇಶವಾಗಿರ್ತಕ್ಕಂಥ ನಿಷ್ಕಾಮ ಕರ್ಮಗಳನ್ನು ಆಚರಣೆ ಮಾಡೋದೇ ನಮ್ಮ ಪರಮ ಮುಖ್ಯ ಧ್ಯೇಯ ಉದ್ದೇಶ ಆಗಬೇಕು ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ವೇದ ಹೇಗಿದೆ ಅಂತಂದರೆ ಒಂದು ಸಮುದ್ರ ಇದ್ದಂತೆ ಅಥವಾ ದೊಡ್ಡ ಸರೋವರ ಇದ್ದಂತೆ ಎಲ್ಲ ಬಗೆಯ ವಿಚಾರಗಳು ಕೂಡ ಅಲ್ಲಿ ಇದೆ ಸರೋವರದಲ್ಲಿರುವಂತಹ ನೀರನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಹೇಗೆ ತಗೋತೀವೋ ಅದೇ ರೀತಿಯಾಗಿ ವೇದಗಳಲ್ಲಿರುವ ವಿಚಾರಗಳನ್ನು ಸರಿಯಾಗಿ ಮತನ ಮಾಡಿ ನಮಗೆ ಯಾವುದು ಯೋಗ್ಯವೋ ನಮಗೆ ಜೀರ್ಣ ಮಾಡಿಕೊಳ್ಳಕ್ಕೆ ಅರಗಸ್ಕೊಳ್ಳೋಕ್ಕೆ ಸಾಧ್ಯವೋ ಅದನ್ನ ಮಾತ್ರ ನಾವು ಸ್ವೀಕಾರವನ್ನು ಮಾಡಬೇಕು ಜೀವನ ಮಟ್ಟವನ್ನು ಎತ್ತೋರಕ್ಕೆ ಕೊಂಡುಕೋ ತೊಗೊಂಡು ಹೋಗುವಂಥದ್ದೇ ವೇದಗಳ ಉದ್ದೇಶ ಆದ್ದರಿಂದ ವೇದದ ಆಂತರ್ಯ ವೇದದ ಪರಮ ಉದ್ದೇಶ ಅನ್ನೋದೇನು ಅನ್ನೋಂದರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ವೇದಗಳು ಕಾಮ್ಯ ಕರ್ಮಗಳನ್ನು ಮತ್ತು ಯಾಕೆ ಬೋಧನೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಬಂದರೆ ಜೀವ ಮೊದಲಿಗೆ ಕರ್ಮಾಚರಣೆಯಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು ಅವನಿಗೆ ಪ್ರವೃತ್ತಿ ಬರೋದಕ್ಕಾಗಿ ಕರ್ಮಾಚರಣೆಯಲ್ಲಿ ಪ್ರವೃತ್ತಿಯನ್ನು ಹುಟ್ಟಿಸೋದಕ್ಕಾಗಿ ವೇದಗಳು ಸಕಾಮಕರ್ಮಗಳನ್ನು ಅಥವಾ ಕಾಮ್ಯ ಕರ್ಮಗಳನ್ನು ಮೊದಲಿಗೆ ಬೋಧನೆ ಮಾಡುತ್ತೆ ಇನ್ನೊಂದು ಏನು ಅಂತ ಕೇಳಿದ್ರೆ ಆ ಅಭಿರುಚಿಯನ್ನು ಜೀವನದಲ್ಲಿ ಹುಟ್ಟಿಸಬೇಕಾಗಿದೆ ಕರ್ಮಣಾ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿಯೇ ಭವತಿ ಕರ್ಮದಿಂದ ಅಂತರಂಗ ಶುದ್ಧಿ ದ್ವಾರ ಜ್ಞಾನ ಬರ್ತಾಯಿದೆ ಆಮೇಲೆ ಪರಂಪರೆಯಲ್ಲಿ ಜ್ಞಾನದಿಂದ ಮೋಕ್ಷ ಅನ್ನೋದಾಗ್ತಾ ಇದೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಹುಟ್ಟಿಸ್ಲಿಕ್ಕೆ ವೇದಗಳು ಕಾಮ್ಯ ಕರ್ಮಗಳನ್ನು ಬೋಧಿಸ್ತಾ ಇದೆ ಅದಕ್ಕೆ ಲೌಕಿಕ ದೃಷ್ಟಾಂತ ಕೊಡಬೇಕು ಅಂತಾದರೆ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಿಂದ ಪಾಸಾದವನಿಗೆ ಏನೋ ಒಂದು ಪಾರಿತೋಷಕವನ್ನೋ ಬಹುಮಾನವನ್ನು ಕೊಡ್ತೀವಿ ಅಂತ ಆಮಿಷ ಇಟ್ಟರೆ ಅದನ್ನು ಪಡಿಬೇಕು ಅಂಥೇಳಿ ಆ ವಿದ್ಯಾರ್ಥಿ ಚೆನ್ನಾಗಿ ಅಧ್ಯಯನಾದಿಗಳನ್ನು ಪರಿಶ್ರಮದಿಂದ ಮಾಡ್ತಾನೆ ವೇದದ ಬೋಧನೆಯು ಕೂಡ ಇದೇ ರೀತಿಯಾಗಿ ಇರುವಂಥದ್ದು ವಿದ್ಯಾರ್ಥಿಯಲ್ಲಿ ವಿದ್ಯೆಯ ಬಗ್ಗೆ ಅಭಿರುಚಿಯನ್ನು ಆಸಕ್ತಿಯನ್ನು ಬೆಳೆಸುವುದೇ ಪಾರಿತೋಷಕದ ಘೋಷಣೆ ಅಥವಾ ಬಹುಮಾನವನ್ನು ಘೋಷಣೆ ಮಾಡುವಂತಹ ಉದ್ದೇಶ ಅದೇ ರೀತಿಯಾಗಿ ಸ್ವರ್ಗಾದಿ ಸುಖಗಳಿಗಾಗಿ ಕರ್ಮಗಳನ್ನು ಬೋಧಿಸುವ ವೇದದ ಉದ್ದೇಶವೂ ಕೂಡ ಅದೇ ರೀತಿಯಾಗಿ ಇರುವಂಥದ್ದು ನಹಿ ಕಶ್ಚಿತ್ ಕ್ಷಣಪಿ ಜಾತು ತಿಷ್ಠ ಅರ್ಮಕೃತನ್ ಆದರೆ ವೇದದ ಅಂತಿಮ ಉದ್ದೇಶ ಅಥವಾ ಪರಮ ಮುಖ್ಯ ಉದ್ದೇಶ ಇದಲ್ಲ ಅಮುಖ್ಯ ಉದ್ದೇಶ ಅಂತ ಅಂದರೆ ಕಾಮ್ಯಕರ್ಮಗಳ ಬೋಧನೆ ಆದ್ದರಿಂದ ವೇದದ ಆಂತರ್ಯ ಏನು ಅಂತೇಳಿ ಸ್ಪಷ್ಟವಾಗಿ ತಿಳ್ಕೊಬೇಕು ವೇದದ ಆಂತರ್ಯ ಏನು ಅಂದರೆ ಭಗವಂತನ ಜ್ಞಾನ ಪಡೆದು ಭಕ್ತಿಯಿಂದ ನಿಷ್ಕಾಮಕರ್ಮಗಳನ್ನು ಆಚರಣೆ ಮಾಡೋದೇ ವೇದಗಳ ಮಹಾ ತಾತ್ಪರ್ಯ ಅಂದರೆ ಅನಂತಾವೈವೇದ ಅಂತ ಅನಂತ ವೇದಗಳ ಅಭಿಪ್ರಾಯವು ಕೂಡ ಒಂದೇ ಆಗಿರೋದ್ರಿಂದ ಶಾಸ್ತ್ರ ವೇದದ ಬಗ್ಗೆ ತಪ್ಪು ತಿಳುವಳಿಕೆಗೆ ಅವಕಾಶವೇ ಇಲ್ಲ ಇನ್ನೂ ಒಂದು ಗಮನಿಸಲೇಬೇಕಾಗಿರುವಂತಹ ಅತಿ ಮುಖ್ಯ ಸಂಗತಿ ಏನು ಅಂತ ಕೇಳಿದ್ರೆ ವೇದವು ಫಲದ ಅಪೇಕ್ಷೆ ಇರುವವರಿಗಾಗಿ ಅನೇಕ ಕರ್ಮಗಳನ್ನು ಬೋಧನೆ ಮಾಡಿದರೂ ಕೂಡ ಫಲದ ಕಾಮನೆಯನ್ನು ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ನೀವು ಆ ಫಲವನ್ನು ಪಡಿ ಇಂತ ಇಂಥ ಯಜ್ಞ ಅಗಾದಿಗಳಿಗೆ ಇಂಥದ್ದೇ ಫಲ ಅಂತ ವೇದದಲ್ಲಿ ಹೇಳಿದ್ದು ನಿಜ ಆದರೆ ಕೇವಲ ಆ ಫಲಾಪೇಕ್ಷೆಯಿಂದನೇ ಕರ್ಮ ಮಾಡಬೇಕು ಅಂತ ಎಲ್ಲೂ ಕೂಡ ಒಂದು ಕರಾರು ಅಥವಾ ಕಂಡೀಷನ್ ಅಥವಾ ನಿಬಂಧನೆ ಅನ್ನೋದು ಎಲ್ಲೂ ಹೇಳಿಲ್ಲ ಮೋಕ್ಷದ ಅಪೇಕ್ಷೆ ಮತ್ತು ಆತುರತೆ ಅತಿ ಮೋಕ್ಷ ಪಡಿಬೇಕು ಅಂತ ಅದಕ್ಕಾಗಿ ಪ್ರಯತ್ನವನ್ನೇ ನಡೆಸಲೇಬೇಕು ಅಂತ ಹೇಳಿದಂತೆ ಪುನಃ ಪುನಃ ಮನದಟ್ಟಾಗುವಂತೆ ಅದನ್ನ ಬೇರೆ ಬೇರೆ ಪ್ರಕಾರಾಂತರಗಳಿಂದ ಹೇಗೆ ಹೇಳಿದೆಯೋ ಆ ರೀತಿಯಾಗಿ ಫಲಕಾಮನೆಯ ಬಗ್ಗೆ ವಿಧಿ ಅಥವಾ ಆದೇಶವನ್ನು ಭೇದ ಮಾಡಿಲ್ಲ ಫಲಾಪೇಕ್ಷೆ ಇದ್ದವರು ಬೇಕಾದರೆ ಇಂಥ ಕಾರ್ಯಗಳನ್ನು ಅಂತ ಹೇಳಿರೋದು ಅಂದರೆ ಆಪ್ಷನಲ್ ಕಡ್ಡಾಯ ಅಲ್ಲ ಆದ್ದರಿಂದ ಕಾಮವನ್ನು ಕಾಮನೆಯನ್ನು ಅಂದರೆ ಆಶೆಯನ್ನು ಅದು ಬೋಧನೆ ಮಾಡಿದರೂ ಕೂಡ ಅದು ಬೋಧಿಸಿದಂತೆ ಆಗೋದಿಲ್ಲ ಅಂದರೆ ಅದು ಅಮುಖ್ಯ ವೃತ್ತಿಯಿಂದ ಕರ್ಮಗಳಲ್ಲಿ ಪ್ರವೃತ್ತಿಗಾಗಿ ಮಾತ್ರ ಹೇಳಿದ್ದೇ ಹೊರತು ಅದನ್ನು ಮಾಡಲೇಬೇಕು ಕಂಪಲ್ಸರಿ ಕಡ್ಡಾಯ ಈ ಕರ್ಮದಿಂದ ಈ ಫಲವನ್ನು ಅಪೇಕ್ಷೆ ಮಾಡಲೇಬೇಕು ಅಂತ ಅದನ್ನು ನಿಬಂಧನೆಯೇನು ಹೇಳಿಲ್ಲ ವೇದ ಉದಾಹರಣೆಗೆ ಹಣದ ಅಪೇಕ್ಷೆ ಇದ್ದವನಿಗೆ ಒಂದು ಒಳ್ಳೆಯ ಕೆಲಸ ಕೊಟ್ಟು ಸಂಬಳ ಅಥವಾ ವೇತನವನ್ನು ಕೊಡೋದ್ರಿಂದ ಇನ್ನೊಬ್ಬ ನಿರಪೇಕ್ಷವಾಗಿ ಆಂಧ್ರದಿಯಾಗಿ ಏನೂ ವೇತನವನ್ನು ಪಡೆಯದೆ ಅದೇ ಕೆಲಸವನ್ನು ಮಾಡಬಾರ್ದು ಅಂತೇನಿಲ್ಲ ಒಬ್ಬನಿಗೆ ಹಣಕಾಸಿನ ಅವಶ್ಯಕತೆ ಇಲ್ಲ ಅವನು ಸರ್ವಿಸ್ ಮೋಟಿವ್ ಅವನೇನು ಮಾಡ್ತಾನೆ ಆನ್ರರಿಯಾಗಿಯೇ ನಾನು ಈ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾನೆ ಇನ್ನೊಬ್ಬ ಅವನಿಗೆ ಜೀವನೋಪಾಯ ಆದ್ದರಿಂದ ಅವನು ಹಣವನ್ನು ಪಡೆದು ಆ ಕೆಲಸವನ್ನು ಮಾಡ್ತಾನೆ ಇವನು ಸಂಬಳಕ್ಕಾಗಿ ಈ ಕೆಲಸ ಮಾಡ್ತಾಯಿದ್ದಾನಾದ್ದರಿಂದ ಇನ್ನೊಬ್ಬ ಅಂಥದೇ ಕೆಲಸವನ್ನು ಆನ್ರರಿಯಾಗಿ ಮಾಡಬಾರ್ದು ಅಂತೇನು ಜಗತ್ತಿನಲ್ಲಿ ಇಲ್ಲ ಒಂದೇ ಕೆಲಸವನ್ನು ಅಥವಾ ಒಂದೇ ರೀತಿಯಾಗಿರುವಂಥ ಕೆಲಸವನ್ನು ಒಬ್ಬ ಅವನ ಅವಶ್ಯಕತೆಗಾಗಿ ಸಂಬಳವನ್ನು ಪಡೆದು ಮಾಡ್ತಾನೆ ಇನ್ನೊಬ್ಬ ಸಂಬಳದ ಅವಶ್ಯಕತೆ ಇಲ್ಲ ಅದೇ ಜನಸೇವೆ ಜನಾರ್ದನನ ಸೇವೆ ಅಂತ ತಿಳಿದು ಅವನು ರಿಯಾಗ್ ಮಾಡ್ತಾನೆ ಹಾಗೆ ವೇದ ಕಾಮನೆಯನ್ನ ಬೇಕಿದ್ರೆ ಬಯಸ್ಬೋದು ಬೇಡದೇ ಇದ್ದರೆ ಇಲ್ಲ ಬಯಸಲೇಬೇಕು ಅಂತ ಕಡ್ಡಾಯವನ್ನು ಎಲ್ಲೂ ಮಾಡಿಲ್ಲ ಇದರರ್ಥ ಸ್ವರ್ಗಾದಿ ಫಲಾಪೇಕ್ಷೆಯಿಂದ ಮಾಡಬಹುದಾಗಿರ್ತಕ್ಕಂಥ ಕಾರ್ಯಗಳನ್ನೇ ನಿಷ್ಕಾಮವಾಗಿ ಅಂದರೆ ಫಲಾಪೇಕ್ಷೆಯನ್ನು ತ್ಯಾಗ ಮಾಡಿ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಕರ್ಮಣ್ಯೇವಾದಿ ಕಾರಸ್ಥೆ ಕದಾಚನ ಆದ್ದರಿಂದ ವೇದವು ಕರ್ಮವನ್ನ ಅಂದ್ರೆ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾತ್ರ ವಿಧಿಸಿದೆ ಫಲಾಪೇಕ್ಷೆಯನ್ನು ವಿಧಿಸಿಲ್ಲ ಅಂದರೆ ಶಾಸನವನ್ನ ಮಾಡಿಲ್ಲ ಆದ್ದರಿಂದ ವೇದಗಳು ಮೇಲ್ನೋಟಕ್ಕೆ ಸ್ವರ್ಗಾದಿಪರಗಳಿಗೆ ಕಾರಣವಾಗಿರ್ತಕ್ಕಂಥ ಕಾಮ್ಯ ಕರ್ಮಗಳನ್ನು ವಿಧಿಸಿದಂತೆ ಕಾಣಿಸುತ್ತೆ ಆದರೆ ಅವುಗಳ ಹೃದಯ ಅಥವಾ ಆಂತರ್ಯ ಮಾತ್ರ ಮೋಕ್ಷ ಅನ್ನೋ ಮಹಾಫಲ ಮಹಾಪುರುಷಾರ್ಥಕ್ಕೆ ಸಾಧನವಾಗುವಂತಹ ಭಗವತ್ ತತ್ವದ ಪ್ರತಿಪಾದನೆಯೇ ಆಗಿದೆ ಅದನ್ನೇ ತ್ರೈಗುಣ್ಯ ವಿಷಯ ವೇದಾಹ ಇತ್ಯಾದಿ ಎಲ್ಲ ಹೇಳಿತು ಶ್ರೀಮದಾಚಾರ್ಯರು ಗೀತಾ ವೇದ ವಿಧಿಸ್ತಾ ಇರೋದು ಸಹ ಅಂತಹ ತತ್ವಜ್ಞಾನದ ಸಾಧನೆಗಾಗಿಯೇ ಹೊರತು ಕ್ಷುದ್ರ ಕಾಮನೆಗಳ ಪೂರೈಕೆಗಾಗಿ ಅಂತ ಅಲ್ಲ ವೇದಗಳ ಇಂತಹ ಅಂತರಾರ್ಥ ಅವುಗಳನ್ನು ಆಳವಾಗಿ ವಿಚಾರ ಮಾಡುವವರಿಗೆ ಮಾತ್ರ ಗೊತ್ತಾಗತ್ತೆ ಹೊರತು ಬರಿ ಅವುಗಳನ್ನು ಮೇಲ್ನೋಟದಿಂದ ಪಾಠ ಮಾಡುವವರಿಗೆ ಅಥವಾ ಪಾರಾಯಣ ಮಾಡುವವರಿಗೆ ಅರ್ಥ ಆಗಲ್ಲ ಅನ್ನೋ ವಿಚಾರವನ್ನು ಭಾಷೆಯಲ್ಲಿ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಸಮುದ್ರದಲ್ಲಿ ಅನಗ್ಯವಾಗಿರ್ತಕ್ಕಂಥ ಮುತ್ತುರತ್ತಗಳೆಲ್ಲವೂ ಸಿಗತ್ತೆ ಅದು ಸತ್ಯ ಆದರೆ ಅವುಗಳು ದೊರೆಯೋದು ಹೇಗೆ ಯಾರಿಗೆ ಸಿಗತ್ತೆ ಅಂದರೆ ಆಳವಾಗಿ ಮುಳುಗುವಂಥ ಸಾಹಸಿಗಳಿಗೆ ದೊರಕತ್ತೇ ಹೊರತು ಎರಡೋ ಮೂರೋ ಮುಳುಗಾಕಿ ಕೇವಲ ಅವಗಾಹನ ಸ್ನಾನ ಮಾಡುವಂಥ ಸಾಮಾನ್ಯರಿಗೆ ಸಮುದ್ರದಲ್ಲಿ ಆಳದಲ್ಲಿ ಅಡಗಿರ್ತಕ್ಕಂಥ ಮುತ್ತು ರತ್ನ ಮೊದಲಾಗಿರ್ತಕ್ಕಂಥ ಅನರ್ಘ್ಯ ವಸ್ತುಗಳು ಸಿಗೋದೇ ಇಲ್ಲ ಆದ್ದರಿಂದ ಮೋಕ್ಷ ಸುಖಕ್ಕೆ ಅಂದರೆ ಶಾಶ್ವತವಾಗಿರುವಂತಹ ಸುಖ ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷಕ್ಕೆ ಮಾರ್ಗ ತೋರೋದು ವೇದಗಳ ಗುರಿ ಅದೇ ಸರಿಯಾಗಿರ್ತಕ್ಕಂಥ ನಿಶ್ಚಯ ದಾರಿ ದಾರಿಯನ್ನು ತಿಳಿಸುವಂಥದ್ದು ಅವುಗಳನ್ನು ಅಧ್ಯಯನ ಮಾಡುವಂಥವರೆಲ್ಲ ಅಂತಹ ಗುರಿಯನ್ನು ಸಾಧಿಸುವಂತಹ ಉನ್ನತ ಆದರ್ಶವನ್ನು ಹೊಂದಿರಬೇಕೇ ಹೊರತು ಕಾಮ್ಯ ಫಲಗಳಿಗೆ ಹಾತೊರೆಯುವಂತಹ ಕೀಳು ಮಟ್ಟದ ಅಲ್ಪ ಪ್ರವೃತ್ತಿಯನ್ನು ಹೊಂದಿದ್ರೆ ಮೋಕ್ಷದಂಥ ಮಹಾಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ವರ್ಗಸುಖದಂತೆ ಮೋಕ್ಷಸುಖೂ ಕೂಡ ಒಂದು ಸಾಧ್ಯವಾಗಿರೋದ್ರಿಂದ ಅವೆರಡರಲ್ಲೂ ಸಾಮ್ಯ ಇದೆ ಏಕ ರೀತಿ ಅಂತ ಈ ರೀತಿಯಾಗಿ ತಿಳ್ಕೊಬಾರ್ದು ಮೋಕ್ಷ ಸುಖವು ಸಮುದ್ರದ ನೀರಿನಂತೆ ಅಪಾರ ಮತ್ತು ಅನಂತ ಸ್ವರ್ಗಾದಿ ಸುಖಗಳು ಇತರ ಸುಖಗಳು ಬಾವಿಯ ನೀರಿನಂತೆ ಅಲ್ಪವಾದವು ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಬಾವಿಯಲ್ಲಿರುವಂತಹ ನೀರಿಗೂ ಸಮುದ್ರದ ನೀರಿಗೂ ಹೋಲಿಕೆ ಅನ್ನೋದು ಸಾಧ್ಯವೇ ಇಲ್ಲ ಆ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಸಮುದ್ರದ ನೀರಿನಲ್ಲಿ ಬಾವಿಯ ನೀರು ಸೇರಿ ಅಂತರ್ಭೂತ ಆಗೋದ್ರಿಂದ ಆಧ್ಯಾತ್ಮಿಕ ಸುಖದಲ್ಲಿ ಲೌಕಿಕ ಸುಖವೂ ಕೂಡ ಸೇರಿಕೊಂಡೇ ಇರುತ್ತೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಸ್ನಾತಕೋತ್ತರ ಪದವಿ ಅಥವಾ ಪಿಜಿ ಜಿ ಡಿಗ್ರಿಯನ್ನು ಪಡೆದವನು ಎಸ್ ಎಲ್ ಸಿ ಹೈಯರ್ ಸೆಕೆಂಡ್ರಿ ಇತ್ಯಾದಿ ಶಿಕ್ಷಣ ಮುಗಿಸಿದಾನೆ ಅಂತ ಮತ್ತೆ ಪ್ರತ್ಯೇಕವಾಗಿ ಹೇಳೋ ಪ್ರಶ್ನೆ ಇಲ್ಲ ಅವನು ಎಮ್ ಎನೋ ಎಮ್ ಕಾಮೋ ಎಮ್ ಬಿ ಎನೋ ಅವನಿಗೆ ಎಸ್ ಎಲ್ ಅಂತ ಕೇಳಿದ್ರೆ ಎಷ್ಟು ಹಾಸ್ಯಾಸ್ಪದವು ಆ ರೀತಿ ಆಗತ್ತೆ ಆದ್ದರಿಂದ ಆಧ್ಯಾತ್ಮಿಕ ಸುಖದ ಒಂದು ಅಂಶಕ್ಕೂ ಲೌಕಿಕ ಸಾಟಿ ಆಗೋದೇ ಇಲ್ಲ ಉದಾಹರಣೆಗೆ ಒಂದು ಕೆ ಜಿ ಬಂಗಾರ ಇದೆ ಒಂದು ಕೆ ಕಬ್ಬಿಣ ಇದೆ ತೂಕದಲ್ಲಿ ಎರಡೂ ಸಮ ಆಗಿದ್ದರೂ ಕೂಡ ಮೌಲ್ಯದಲ್ಲಿ ಭರೀ ವ್ಯತ್ಯಾಸವನ್ನು ಸಾಮಾನ್ಯ ಜನರು ಹೇಳ್ತಾ ಇರೋದಕ್ಕೆ ಶಾಸ್ತ್ರಜ್ಞಾನ ಅಂತೇನು ಬೇಕಿಲ್ಲ ಆದ್ದರಿಂದ ಅನಂತ ಸುಖಕ್ಕೆ ಯೋಗದಲ್ಲಿ ಅಂದರೆ ಜ್ಞಾನ ಸಾಧನದ ಉಪಾಯೇ ಯೋಗ ಅಂತಹ ವಿವೇಕಿ ಆಸಕ್ತನಾಗಬೇಕೇ ಹೊರತು ಅತ್ಯಲ್ಪ ಅನ್ನಿಸುವಂತಹ ಲೌಕಿಕ ವಿಷಯದಲ್ಲಿ ಅವನು ಅತಿಯಾಗಿರ್ತಕ್ಕಂಥ ಆಸಕ್ತಿಯನ್ನು ತಾಳಬಾರ್ದು ಕಾಮೋ ಎಜೇತ ಕರೀರಿ ಎಜೇತ ವೃಷ್ಟಿಕಾಮೋ ಎಜೇತ ಅ ವೇದಗಳಲ್ಲಿ ಕರ್ಮದ ಜೊತೆಗೆ ಫಲದ ಅಪೇಕ್ಷೆ ವಿಚಾರವು ವಿಹಿತ ಅಂತ ಹೇಳಿರಬೇಕಾದರೆ ಫಲಾಪೇಕ್ಷೆಯನ್ನು ಯಾಕೆ ತ್ಯಾಗ ಮಾಡಬೇಕು ಬಿಡಬೇಕು ಅಂತ ಒಂದು ಪ್ರಶ್ನೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ಈ ರೀತಿಯಾಗಿರ್ತಕ್ಕಂಥ ವೇದ ವಾಕ್ಯಗಳಿರೋದು ನಿಜ ಆದರೆ ಆ ವಾಕ್ಯಗಳಲ್ಲಿ ವಿಧಿಸಲ್ಪಟ್ಟಿರೋದು ಕರ್ಮಗಳೇ ಹೊರತು ಫಲದ ಅಪೇಕ್ಷೆ ವಿಚಾರ ಅಲ್ಲ ಉದಾಹರಣೆಗೆ ಒಂದು ಮನೆ ಇದೆ ಅದರ ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಮಾಡಿದರೆ ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳತ್ತೆ ಅಂತ ಹೇಳಿದರೆ ಅದನ್ನು ಹತ್ತು ಲಕ್ಷ ರೂಪಾಯಿಗಳಿಗೇ ಮಾರಾಟ ಮಾಡಬೇಕು ಅಂತ ಅರ್ಥ ಅಲ್ಲ ಅಂದರೆ ಅದನ್ನು ಕೊಡಬೇಕು ಇಲ್ಲ ಖರೀದಿ ಮಾಡಬೇಕು ಈ ರೀತಿಯ ಅರ್ಥ ಅಲ್ಲ ಅದು ಬಹಳ ಅಂದರೆ ಹತ್ತು ಲಕ್ಷ ಬೆಲೆ ಬಾಳುವ ಒಂದು ಮಿತಿಯನ್ನು ಹೊಂದಿದೆ ಅಂತ ಇಷ್ಟೇ ಅರ್ಥ ಅದರಂತೆ ಇಂತಿಂಥ ರೋಗಕ್ಕೆ ಇಂತಿಂಥ ಔಷಧಿ ಅಂತಂದರೆ ರೋಗ ಬಂದ ಮೇಲೆ ಔಷಧ ಸೇವಿಸಬೇಕು ಅಂತ ಅರ್ಥ ಅಲ್ಲ ರೋಗ ಅಂದರೆ ಆಗಂತು ಕಾದು ಹೇಳಿ ಕೇಳಿ ಬರುವಂಥದ್ದಲ್ಲ ಬಂದರಕ್ಕೆ ಬಂದರೆ ಈ ರೋಗಕ್ಕೆ ಇದು ಔಷಧಿ ಅಂತ ಇಷ್ಟೇ ಅರ್ಥ ಅದೇ ರೀತಿಯಾಗಿ ಸ್ವರ್ಗವನ್ನು ಬಯಸುವವರು ಜ್ಯೋತಿಷ್ಠೋಮ ಮೊದಲಾಗಿರ್ತಕ್ಕಂಥ ಯಾಗವನ್ನು ಮಾಡಬೇಕು ಮಳೆ ಬಯಸುವವರು ಖಾರೀರಿ ಯಾಗವನ್ನು ಮಾಡಬೇಕು ಅಂತ ಹೇಳುವಂತಹ ಮೇಲೆ ತಿಳಿಸಿರುವಂತಹ ವೇದವಾಕ್ಯಗಳಿಗೆ ಜ್ಯೋತಿಷ್ಠೋಮ ಮತ್ತು ಕಾದೇರಿ ಯಾಗಗಳಿಗೆ ಕ್ರಮವಾಗಿ ಸ್ವರ್ಗ ಮತ್ತು ಮಳೆಗಳನ್ನು ಕೊಡುವಂತ ಸಾಮರ್ಥ್ಯ ಇದೆ ಅಂತ ಅರ್ಥ ಮಾಡ್ಕೋಬೇಕೇ ಹೊರತು ಸ್ವರ್ಗವನ್ನ ಬಯಸಲೇಬೇಕು ಅಂತ ಕಡ್ಡಾಯದ ನಿಯಮ ಈ ರೀತಿಯಾಗಿ ಸರ್ವಥ ಅಲ್ಲ ಅಥವಾ ಸ್ವರ್ಗವನ್ನು ಬಯಸ್ತಕ್ಕಂಥವ್ರು ಮಾತ್ರ ಜ್ಯೋತಿಷ್ಠೋಮ ಯೋಗ ಮಾಡಬೇಕು ಅಂತಾಗಲಿ ಅಥವಾ ಸ್ವರ್ಗಾಪೇಕ್ಷೆಯಿಂದಲೇ ಜ್ಯೋತಿಷ್ಠೋಮ ಬದಲಾಗಿರ್ತಕ್ಕಂಥ ಯಾಗ ಮಾಡಬೇಕು ಅಂತಲೂ ಅರ್ಥ ಅಲ್ಲ ಆದ್ದರಿಂದ ಭಗವದ್ಗೀತೆಯ ನಲವತ್ತ ಎರಡು ನಲವತ್ತ್ಮೂರು ನಲವತ್ನಾಲ್ಕು ಯಾಮಿಮಾಂ ಪುಷ್ಪಿತಾಂ ಲೋಕೆ ಅಲ್ಲಿಂದ ಮೂರು ಶ್ಲೋಕಗಳಲ್ಲಿ ಕಾಮ್ಯ ಕರ್ಮವನ್ನು ಆಚರಣೆ ಮಾಡ್ತಕ್ಕಂಥವನಿಗೆ ಮನೋ ಅಥವಾ ಚಿತ್ತಚಾಂಧಲ್ಯದಿಂದಾಗಿ ಭಗವಂತನ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಅವರಿಗೆ ಭಗವಂತನ ಜ್ಞಾನ ಅನ್ನೋದು ಅಪರೋಕ್ಷ ಜ್ಞಾನ ಅನ್ನೋದು ಆಗೋದಿಲ್ಲ ಆದ್ದರಿಂದ ಮೋಕ್ಷ ಇಲ್ಲ ಅಂತ ಅಲ್ಲಿ ತಿಳಿಸಲಾಗಿದೆ ಮುಂದಿನ ನಲವತ್ತೈದನೇ ಶ್ ಶ್ಲೋಕದಲ್ಲಿ ತ್ರೈಗುಣ್ಯ ವಿಷಯ ಭೇದ ಇತ್ಯಾದಿ ಹೇಳಿ ನಿಸ್ತ್ರೈಗುಣ್ಯೋಭವ ಅಂತ ಅರ್ಜುನನಿಗೆ ಕಾಮ್ಯ ಕಾಮ್ಯಕರ್ಮವನ್ನು ಪರಿತ್ಯಾಗ ಮಾಡಿ ಜ್ಞಾನ ಸಾಧನ ಮಾರ್ಗವನ್ನೇ ಅನುಸರಿಸಬೇಕು ಅಂತ ನಿರ್ಬಂಧವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ ಆದರೆ ಇದು ಸರಿಯಲ್ಲ ಅಂತ ಆಕ್ಷೇಪ ಮಾಡಿದರೆ ಜ್ಞಾನಕ್ಕೆ ಫಲವಾಗಿರ್ತಕ್ಕಂತಹ ಮೋಕ್ಷ ಹೇಗೆ ಸಕಾಮಕರ್ಮಗಳಿಗೆ ಸಿಗೋದಿಲ್ವೋ ಹಾಗೆಯೇ ಸಕಾಮಕರ್ಮಗಳಿಗೆ ಸಿಗುವಂಥ ಸ್ವರ್ಗಾದಿಗಳು ಜ್ಞಾನಿಗಳಿಗೆ ದೊರಕೋದಿಲ್ಲ ಹೀಗೆ ಒಬ್ಬರಿಗೆ ಸಿಗ್ತಕ್ಕಂಥ ಫಲ ಮತ್ತೊಬ್ಬರಿಗೆ ಸಿಗೋದಿಲ್ಲ ಅದರಿಂದ ಜ್ಞಾನ ಮತ್ತು ಕರ್ಮ ಮಾರ್ಗಗಳೆರಡೂ ಸಮಾನ ಆಗಿರುವಾಗ ಅವೆರಡರಲ್ಲಿ ಒಂದನ್ನು ನಿಂದನೆ ಮಾಡೋದು ಹೇಗೆ ಅಂತ ಈ ರೀತಿಯಾಗಿ ಆಕ್ಷೇಪ ಮಾಡಿದರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾರೆ ಯಾವನ್ ಅರ್ಥ ಉದಾಪಾನೆ ಸರ್ವತಃ ಸಂಪ್ಲತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ ವಿಜಾನತಃ ಇಲ್ಲಿ ಸಂಶಯ ಅಥವಾ ಆಕ್ಷೇಪ ಏನು ಅಂತ ಕೇಳಿದ್ರೆ ಜ್ಞಾನಕ್ಕೆ ಫಲವಾಗಿರುವಂತಹ ಮೋಕ್ಷ ಹೇಗೆ ಸಕಾಮಕರ್ಮಿಗಳಿಗೆ ಸಿಗೋದಿಲ್ವೋ ಅದೇ ರೀತಿಯಾಗಿ ಸಕಾಮಕರ್ಮಿಗಳಿಗೆ ಸಿಗುವಂಥ ಸ್ವರ್ಗಾದಿಗಳು ಜ್ಞಾನಿಗಳಿಗೆ ಸಿಗೋದಿಲ್ಲ ದೊರಕೋದಿಲ್ಲ ಹೀಗೆ ಒಬ್ಬರಿಗೆ ಸಿಗುವಂತಹ ಫಲ ಮತ್ತೊಬ್ಬರಿಗೆ ಸಿಗೋದಿಲ್ಲ ಆದ್ದರಿಂದ ಜ್ಞಾನ ಮತ್ತು ಕರ್ಮ ಈ ಎರಡೂ ಮಾರ್ಗಗಳು ಸಮಾನವಾಗಿರುವಂಥದ್ದು ಅವೆರಡರಲ್ಲಿ ಒಂದನ್ನು ನಿಂದನೆ ಮಾಡೋದು ಹೇಗೆ ಸಕಾಮ ಕರ್ಮದ ನಿಂದನೆ ನಿಷ್ಕಾಮ ಕರ್ಮದ ಆಚರಣೆಗೆ ಒತ್ತು ಕೊಡಬೇಕು ಅಂತ ಇದುವರೆಗೆ ತಿಳಿಸಿದ್ರಲ್ಲ ಅದು ಹೇಗೆ ಅನ್ನೋದನ್ನು ಈ ಪದ್ಯದಲ್ಲಿ ಉತ್ತರ ಕೊಟ್ಟು ಶ್ರೀಕೃಷ್ಣ ಪರಿಹಾರ ಮಾಡ್ತಾನೆ ಯಾವ ಅನರ್ಥ ಎಷ್ಟು ಪ್ರಯೋಜನವು ಉದಾಪಾನೆ ಬಾವಿಯಲ್ಲಿ ದೊರಕತ್ತೋ ಸಿಗತ್ತೋ ಆ ಎಲ್ಲ ಸ್ನಾನ ಪಾನರೂಪವಾಗಿರ್ತಕ್ಕಂಥ ಪ್ರಯೋಜನವು ತುಂಬಿ ತುಳುಕುವಂಥ ಸಮುದ್ರದಿಂದ ದೊರಕತ್ತೆ ಸರ್ವೇಶು ವೇದೇಶು ವೇದೋಕ್ತವಾಗಿರ್ತಕ್ಕಂಥ ಸಕಲ ಕಾಮ್ಯಕರ್ಮಗಳನ್ನು ಮಾಡುವವರಿಗೆ ಯಾವಾನರ್ಥಃ ಎಷ್ಟು ಸ್ವರ್ಗಾದಿ ರೂಪವಾಗಿರ್ತಕ್ಕಂಥ ಪ್ರಯೋಜನವೂ ದೊರಕತ್ತೋ ತಾವರ್ಥ ಎಲ್ಲ ಫಲಗಳು ಕೂಡ ವಿಜಾನತಃ ಮೊದಲು ಪರೋಕ್ಷವಾಗಿ ಬ್ರಹ್ಮನನ್ನು ತಿಳಿದ ಬ್ರಾಹ್ಮಣರಿಗೆ ಬ್ರಹ್ಮ ಪರೋಕ್ಷ ಜ್ಞಾನಿಗೆ ಸಿಕ್ಕೇ ಸಿಗತ್ತೆ ಬ್ರಹ್ಮಜ್ಞಾನಿಗೂ ಮತ್ತು ಕಾಮ್ಯಕರ್ಮಗಳಿಗೂ ಒಬ್ಬನಿಗೆ ಸಿಗುವ ಫಲ ಮತ್ತೊಬ್ಬರಿಗೆ ದೊರಕೋದಿಲ್ಲ ಆದರೂ ಜ್ಞಾನಿಗೆ ಸಿಗುವ ಫಲ ಸಮುದ್ರದ ನೀರಿನಂತೆ ಮಹಾ ಫಲ ಅನ್ನೋದನ್ನು ತಿಳಿಸ್ತಾರೆ ಕಾವ್ಯಕರ್ಮಗೆ ಸಿಗುವಂತಹ ಫಲ ಭಾವಿಯ ನೀರಿನಂತೆ ಅಲ್ಪ ಫಲ ಈಗ ಪರಿಕಲ್ಪನೆ ನಿಷ್ಕಾಮ ಕರ್ಮ ಅಥವಾ ಸಕಾಮಕರ್ಮದಿಂದ ಬರ್ತಕ್ಕಂಥ ಫಲಗಳೇನು ಅನ್ನೋದು ಸ್ಪಷ್ಟ ಆದಂಗಾಯಿತು ಹೀಗಿರಬೇಕಾದ್ರೆ ಎರಡೂ ಫಲಗಳಿಗೆ ಅಂದರೆ ಸಕಾಮ ಮತ್ತು ನಿಷ್ಕಾಮಕರ್ಮಗಳಿಗೆ ಸಿಗುವಂಥ ಫಲಕ್ಕೆ ಕಂಪ್ಯಾರಿಸನ್ ಹೋಲಿಕೆ ಅನ್ನೋದು ಹೇಗೆ ಸಾಧ್ಯ ಪ್ರಶ್ನೆ ಬಂದರೆ ಹಿಂದಿನ ಶ್ಲೋಕದಲ್ಲಿ ತ್ರೈಗುಣ್ಯ ವಿಷಯ ಭೇದ ಅಲ್ಲಿ ಅಲ್ಪ ಮತ್ತು ಅಸ್ಥಿರವಾಗಿರುವಂತಹ ಕರ್ಮ ನಿಂದನೆ ಮಾಡಿ ಬೃಹತ್ತಾದ ಅಥವಾ ಮಹತ್ತರವಾಗಿರ್ತಕ್ಕಂಥ ಮತ್ತು ಶಾಶ್ವತವಾಗಿರುವ ಸ್ಥಿರವಾಗಿರುವಂತಹ ಫಲವನ್ನು ಕೊಡುವಂತಹ ಜ್ಞಾನಕ್ಕೆ ಬೇಕಾಗಿರುವ ಸಾಧನವನ್ನು ಅನುಷ್ಠಾನ ಮಾಡುವಂಥ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಪ್ರೇರಣೆಯನ್ನು ಮಾಡ್ತಾನೆ ಈ ಶ್ಲೋಕದಲ್ಲಿ ವಿಜಾನತಃ ಅಂತ ಒಂದು ವಿಶೇಷಣವನ್ನು ಹೇಳಿ ಪರಮಾತ್ಮನ ಪರೋಕ್ಷ ಜ್ಞಾನವನ್ನು ಬ್ರಾಹ್ಮಣಸ್ಯ ಅನ್ನೋ ಪದದಿಂದ ಅಪರೋಕ್ಷ ಜ್ಞಾನ ಎರಡೂ ವಿಚಾರವನ್ನು ಕೂಡ ತಿಳಿಸ್ತಾರೆ ಪರೋಕ್ಷ ಜ್ಞಾನವು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗಿದೆ ಅಂತ ತಿಳಿಸ್ಲಿಕ್ಕೆ ಇವೆರಡನ್ನು ಎರಡು ಶಬ್ದಗಳಿಂದ ಪ್ರಯೋಗ ಮಾಡಿ ತಿಳಿಸ್ತಾರೆ ವಿಜಾನತಃ ಮತ್ತು ಬ್ರಾಹ್ಮಣಸ್ಯ ಮೇಲ್ನೋಟಕ್ಕೆ ಎರಡಕ್ಕೂ ಒಂದೇ ಅರ್ಥ ಅಂತ ಕಾಣತ್ತೆ ಅದರಿಂದ ಪುನರುಕ್ತಿ ದೋಷ ಏನಾರು ಅಂತ ಕೇಳಿದ್ರೆ ಇಲ್ಲ ಇಲ್ಲಿ ಬ್ರಾಹ್ಮಣ ಸ್ಯ ಅಂದರೆ ಗಚ್ಚತಿ ಇತಿ ಅಂತ ಪಾದ ವಿಭಾಗ ಅಂದರೆ ಅದು ಅಪರೋಕ್ಷ ಜ್ಞಾನವನ್ನು ಹೇಳ್ತಾ ಇದೆ ಮೊದಲಿಗೆ ಪರೋಕ್ಷ ಜ್ಞಾನವನ್ನು ಪಡ್ಕೊಂಡು ನಂತರದಲ್ಲಿ ಅಪರೋಕ್ಷ ಜ್ಞಾನವನ್ನು ಗಳಿಸ್ಬೇಕು ಅಥವಾ ಪಡ್ಕೋಬೇಕು ಆಮೇಲೆ ಮೋಕ್ಷ ಅಂತ ತಿಳಿಸ್ತಾರೆ ಈ ಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಜ್ಞಾನ ಈ ವಿಚಾರ ಇಲ್ಲಿ ಯಾಕೆ ಬಂತು ಸಂದರ್ಭ ಏನು ಅಂತ ಮತ್ತೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರವನ್ನು ತಿಳಿಸ್ತಾರೆ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ಗೀತಾಭಾಷ್ಯದ ವಿಚಾರವನ್ನು ತಿಳಿಸ್ತಾರೆ ಏತಚ್ಛ ಸ್ವರೂಪಕತನಂ ಅಂತ ತಿಳಿಸ್ತಾರೆ ಈ ವಿಷಯ ಅಪ್ರಸ್ತುತ ಅಸಂಗತ ಇರ್ರಿಲೆವೆಂಟ್ ಯಾಕೆ ನಿರೂಪಣೆ ಮಾಡಿದ್ರು ಹೇಗೆ ಅಂತ ಕೇಳಿದ್ರೆ ತ್ರೈಗುಣ್ಯ ವಿಷಯ ಆ ಶ್ಲೋಕದಲ್ಲಿ ನಲವತ್ತೈದನೇ ಶ್ಲೋಕದಲ್ಲಿ ಜ್ಞಾನೋಪಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಆತ್ಮವಾನ್ ಪರಮಾತ್ಮ ನನ್ನ ಸ್ವಾಮಿಯನ್ನು ಅನುಸಂಧಾನ ಇರಬೇಕು ಅಂತ ಹೇಳಿದರು ಈ ಅನುಸಂಧಾನವೇ ಪರೋಕ್ಷ ಜ್ಞಾನ ಹೀಗೆ ಪರೋಕ್ಷ ಜ್ಞಾನವು ಅಪರೋಕ್ಷ ಜ್ಞಾನಕ್ಕೆ ಅಗತ್ಯ ಅನ್ನೋ ವಿಷಯವು ಸಂಗತ ಅಂದರೆ ರೆಲೆವೆಂಟ್ ಆಗಿದೆ ಆದ್ದರಿಂದ ಟೀಕಾಕೃತ್ಪಾದರೂ ಸ್ವರೂಪ ಸ್ವರೂಪಕಥನಂ ಅಂತ ತಿಳಿಸ್ತಾರೆ ಅಭ್ಯುಪಗಮ್ ಯೋಗ ಅಂತ ಕರೆಯುವಂತಹ ಜ್ಞಾನ ಸಾಧನವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಹಿಂದೆ ಹೇಳಿದಂಗೆ ನನ್ನ ಸ್ವಾಮಿ ಭಗವಂತ ಸ್ಮರಣೆ ಇರಲೇಬೇಕು ಮಮಸ್ವಾಮಿ ಹರೇರ್ ನಿತ್ಯಂ ಸರ್ವಸ್ಯ ಪತಿರೈ ವಚನ ವಿಷಯವನ್ನಲ್ಲಿ ತಿಳಿಸ್ತಾರೆ ಆದ್ದರಿಂದ ವಸ್ತುಸ್ಥಿತ ಕಥನ ಏತಚ್ಛ ಸ್ವರೂಪ ಕಥನಂ ಅಂಥೇಳಿ ಈ ರೀತಿಯಾಗಿ ಟೀಕಾಕೃತ್ಪಾದರಲ್ಲಿ ತಿಳಿಸ್ತಾರೆ ಆದ್ದರಿಂದ ಪ್ರಕೃತಕ್ಕೆ ಇದು ಸಂಗತವೇ ಆಗಿದೆ ಇರಲವೆಂಟಲ್ಲ ಇದು ಒಂದು ರೀತಿಯಾಗಿರುವಂತಹ ಅರ್ಥ ಇನ್ನೊಂದು ರೀತಿಯಲ್ಲಿ ಏನು ಹಿಂದಿನ ಶ್ಲೋಕದಲ್ಲಿ ನಿಸ್ತ್ರೈ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿರ್ತಾನೆ ಅಂದರೆ ವೇದಗಳಲ್ಲಿ ಮೇಲ್ನೋಟಕ್ಕೆ ತೋರುವಂತಹ ಕಾಮ್ಯಕರ್ಮಗಳಲ್ಲಿ ಆಸಕ್ತಿಯನ್ನು ಹೊಂದಬೇಡ ಇಂತಹ ಮೋಕ್ಷ ಪ್ರತಿಬಂಧಕವಾಗಿರ್ತಕ್ಕಂಥ ಕಾಮ್ಯಕರ್ಮಗಳನ್ನು ತ್ಯಾಗ ಮಾಡೋದಕ್ಕಾಗಿ ತ್ರೈಗುಣ್ಯನ ವಿಷವನ್ನು ಪರಿಹಾರ ಮಾಡುವಂತಹ ವೇದಗಳನ್ನು ಆಶ್ರಯ ಮಾಡು ಅವಲಂಬಿಸುವಂಥ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡಿರ್ತಾನೆ ಇನ್ನೊಂದು ರೀತಿಯಾಗಿ ಯುಕ್ತಿಯ ಮೂಲಕ ಈ ವಿಚಾರಕ್ಕೆ ಒಂದು ಸಮರ್ಥನೆಯನ್ನು ಶ್ರೀಕೃಷ್ಣ ಶ್ಲೋಕದಲ್ಲಿ ತಿಳಿಸ್ತಾನೆ ವೇದಗಳ ಮುಖ್ಯ ತಾತ್ಪರ್ಯ ಅಥವಾ ಮಹಾತಾತ್ಪರ್ಯ ಅಂದರೆ ಇಲ್ಲಿ ಮುಖ್ಯ ವಿಷಯನಾದವನು ನಿಷ್ಕಾಮಕರ್ಮದಿಂದ ಆರಾಧ್ಯನಾಗಿರ್ತಕ್ಕಂಥ ಮಹಾವಿಷ್ಣು ಸರ್ವೋತ್ತಮ ಅವನನ್ನ ಸರಿಯಾಗಿ ಯಥಾರ್ಥವಾಗಿ ನಿಶ್ಚಯವಾಗಿ ತಿಳ್ಕೊಂಡ್ರೆ ಅತಿಶಯವಾಗಿರ್ತಕ್ಕಂಥ ಮೋಕ್ಷ ಅನೋಫಲಪ್ರಾಪ್ತಿ ಇದೇ ಶ್ರೀಕೃಷ್ಣ ಹೇಳುವಂತಹ ಯುಕ್ತಿ ಯಾವ ಅನರ್ಥ ಉದಾಪಾನೆ ಸರ್ವತಃ ಅಂದ್ರೆ ಪ್ರಳಯ ಕಾಲದ ನೀರಿನಲ್ಲಿ ಪಳೆಯ ಜಲದಲ್ಲಿ ಅಂತ ಅರ್ಥ ಉದಪಾನ ಉತ್ ಅಂದರೆ ಶ್ರೇಷ್ಠ ಯಾರು ಪರಮಾತ್ಮ ಆಪ ಅಂದರೆ ಮತ್ತೊಬ್ಬ ರಕ್ಷಕನಿಲ್ಲದೆ ಇರ್ತಕ್ಕಂಥವನು ಅನಹ ಅಂದರೆ ಕ್ರಿಯಾಶಕ್ತಿಯನ್ನು ಕೊಟ್ಟವನು ಉತ್ ಅಪ ಪ್ಲಸ್ ಅನ ಉದಪಾನ ಪರಮಾತ್ಮ ವ್ಯಕ್ತವಾಗಿರ್ತಕ್ಕಂಥ ಗುಣಗಳು ಉಳ್ಳವನು ಅನ್ನೋ ಕಾರಣದಿಂದಾಗಿ ಯಾವ ರಕ್ಷಕರು ಇಲ್ಲದೆಯೂ ಪ್ರಳಯ ಕಾಲದಲ್ಲೂ ಕಾಲ ಮೊದಲಾಗಿರ್ತಕ್ಕಂಥ ನಿತ್ಯ ಪದಾರ್ಥಗಳಿಗೆ ನಿಯಾಮಕನಾಗಿರುವಂತ ಸರ್ವೋತ್ತಮನಾದ ಪರಮಾತ್ಮ ಪ್ರಸನ್ನನಾದಾಗ ಧರ್ಮ ಮೋಕ್ಷಾದಿರೂಪ ಪ್ರಯೋಜನವು ದೊರಕುತ್ತದೆಯೋ ಆ ಪ್ರಯೋಜನವು ಸಕಲ ವೇದಗಳಲ್ಲೂ ವಿಶೇಷ ಜ್ಞಾನ ಪಡೆದವನಿಗೆ ಅಂದರೆ ವೇದಗಳಲ್ಲಿ ಹೇಳಿರುವಂಥ ಕರ್ಮಗಳೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹ ಸಂಪಾದನೆಗಾಗಿಯೇ ಇದೆ ಪರಮಾತ್ಮ ಸರ್ವ ವೇದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳಿಸುತ್ತೆ ಸ್ವರ್ಗಾದಿ ಫಲಗಳನ್ನು ವೇದಗಳಲ್ಲಿ ಹೇಳಿರೋದು ಕರ್ಮದಲ್ಲಿ ಆಸಕ್ತಿಯನ್ನ ಅಭಿರುಚಿಯನ್ನು ಉಂಟು ಮಾಡೋದಕ್ಕಾಗಿ ಮಾತ್ರ ಹೀಗೆ ತಿಳಿದಿರತಕ್ಕಂಥ ಬ್ರಹ್ಮಜ್ಞಾನಿಗೆ ಮಾತ್ರವೇ ಮೋಕ್ಷಪ್ರಾಪ್ತಿ ಆದ್ದರಿಂದ ಕೃಷ್ಣ ಅರ್ಜುನನಿಗೆ ನಿಸ್ತ್ರೈಗುಣ್ಯೋಭವ ಅಂತ ಈ ರೀತಿಯಾಗಿ ತಿಳಿಸ್ತಾನೆ ಹೀಗೆ ಶ್ಲೋಕ ನಲವತ್ತೈದು ತ್ರೈಗುಣ್ಯ ವಿಷಯ ವೇದ ಈ ಶ್ಲೋಕದಲ್ಲಿ ನಿರ್ಯೋಗಕ್ಷೇಮ ಆತ್ಮವಾನ್ ಇಲ್ಲಿ ಜೀವ ಮತ್ತು ಪರಮಾತ್ಮನ ಐಕ್ಯ ಚಿಂತನೆಯನ್ನ ಸರ್ವಥ ಮಾಡಬಾರ್ದು ಕರ್ಮ ಆಚರಣೆ ಮಾಡುವಾಗ ಪರಮಾತ್ಮ ನನ್ನ ಸ್ವಾಮಿ ಅನ್ನುವಂತಹ ಚಿಂತನೆ ಸದಾ ಕಾಲ ಇರಬೇಕು ಅನ್ನೋದನ್ನು ಆತ್ಮವ ನನ್ನ ಶಬ್ದದಿಂದ ತಿಳಿಸ್ತಾರೆ ಮಮ ಸ್ವಾಮಿ ಹರೇ ನಿತ್ಯಂ ಸರ್ವಸ ಪತಿ ರೇವಚ ನಾನೇ ದೇವರು ಅಂತ ಐಕ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ತಾತ್ಪರ್ಯ ಯಾಕೆ ಐಕ್ಯ ಚಿಂತನೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಬಂದರೆ ಆ ಜಿಜ್ಞಾಸೆಗೆ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ ನಿತ್ಯ ಸತ್ವಸ್ಥಃ ಅಂತ ಹೇಳಿರುವಂತೆ ಪರಮಾತ್ಮ ನನ್ನ ಸ್ವಾಮಿ ಅಂತ ಸ್ಮರಣೆ ಮಾಡ್ತಾ ಇದ್ರೆ ಸಾಕು ಮತ್ತು ಕರ್ಮಾಚರಣೆ ಅನ್ನೋದು ಯಾಕೆ ಬೇಕು ಅಂತ ಪ್ರಶ್ನೆ ಯಾಕೆ ಕರ್ಮಾಚರಣೆಯನ್ನು ಅನುಷ್ಠಾನ ಮಾಡಲೇಬೇಕು ಇತ್ಯಾದಿ ಎಲ್ಲ ಪ್ರಶ್ನೆ ಈ ಜಿಜ್ಞಾಸೆಗೆ ಉತ್ತರವನ್ನು ಕೊಡ್ತಾನೆ ಕರ್ಮಣ್ಯೇ ವಾದಿ ಕದಾಚನ ಮಾ ಸಂಗೋಸ್ತು ಅಕರ್ಮಣಿ ಗೀತೆಯ ಸಾಮಾನ್ಯ ಪರಿಚಯ ಇದ್ದೋವರಿಗೂ ಕೂಡ ಈ ಶ್ಲೋಕ ಅನ್ನೋದು ಚೆನ್ನಾಗಿ ತಿಳಿದಿರುತ್ತೆ ಚಿರಪರಿಚಿತವಾಗಿರುವಂಥದ್ದು ಗೀತೆ ಅಂದರೆ ಈ ಶ್ಲೋಕ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಶ್ಲೋಕ ಇದರ ಅರ್ಥವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಗೊಂದಲಗಳಿಲ್ಲದೇ ಇದ್ದಂತೆ ಅಥವಾ ಗೊಂದಲಕ್ಕೆ ಅವಕಾಶ ಆಗದೇ ಇದ್ದಂತೆ ತಿಳಿಸಿಕೊಟ್ಟ ಶ್ರೇಯಸ್ಸು ಅಂತಾದರೆ ಶ್ರೀಮದ್ ಆಚಾರ್ಯರದ್ದು ಅರ್ಜುನ ನಿನಗೆ ಮತ್ತು ನಿನ್ನಂತಹ ಜ್ಞಾನಿಗಳಿಗೆ ಕರ್ಮಾಚರಣೆಯಲ್ಲಿ ಮಾತ್ರನೇ ಅಧಿಕಾರ ಫಲವನ್ನು ಬಯಸೋದಕ್ಕೆ ಅಧಿಕಾರ ಇಲ್ಲ ಆದ್ದರಿಂದ ಸ್ವರ್ಗಕಾಮೋ ಯಜೇತ ಮೊದಲಾಗಿರ್ತಕ್ಕಂಥ ಶ್ರುತಿ ವಾಕ್ಯಗಳು ವಿಹಿತ ಯಾಗಾದಿ ಕರ್ಮಗಳನ್ನು ವಿಧಿಸ್ತಾವೆ ಸ್ವರ್ಗಾದಿ ಫಲಗಳನ್ನು ಬಯಸಬೇಕು ಅಂಥೇಳಿ ವಿಧಿಸುವಂಥ ತಾತ್ಪರ್ಯ ಉದ್ದೇಶ ಅವುಗಳಿಗೆ ಇಲ್ಲ ಕರ್ಮದಲ್ಲಿ ಪ್ರವೃತ್ತಿ ಹುಟ್ಟಿಸ್ಲಿಕ್ಕಾಗಿ ರೋಚನಾರ್ಥಂ ಫಲಶ್ರುತಿ ಇದ್ದಂತೆ ಆದ್ದರಿಂದ ಅರ್ಜುನ ನೀನು ಸ್ವರ್ಗಾದಿ ಫಲಗಳು ಸಿಗೋದಾದರೆ ಮಾತ್ರ ಸತ್ಕಾರ ಸತ್ಕಾರ್ಯಗಳನ್ನು ಸತ್ಕರ್ಮಗಳನ್ನು ಮಾಡ್ತೀನಿ ಅಂತ ಈ ರೀತಿಯಾಗಿ ಹೇಳಬೇಡ ಅಂದು ಮಾತ್ರಕ್ಕೆ ಫಲ ಬೇಡ ಅನ್ನೋ ಕಾರಣಕ್ಕಾಗಿ ಕರ್ಮ ಬೇಡ ಅಂತ ಹೇಳ್ತಿದೆಯಲ್ಲ ಅದು ಕೂಡ ನಿನವಾದ ಸರಿ ಇಲ್ಲ ಸ್ವರ್ಗಾದಿ ಫಲಗಳಿಲ್ಲದೇ ಇದ್ದರೂ ಕರ್ಮ ವ್ಯರ್ಥ ಅಂತ ಆಗೋದಿಲ್ಲ ಮೋಕ್ಷರೂಪವಾಗಿರ್ತಕ್ಕಂಥ ಮಹಾಫಲ ಅನ್ನೋದು ಕರ್ಮಕ್ಕೆ ಇದ್ದೇ ಇರತ್ತೆ ಅಂತ ಈ ಶ್ಲೋಕದ ಒಂದು ರೀತಿಯಾಗಿರ್ತಕ್ಕಂಥ ಅರ್ಥ ಇನ್ನೊಂದು ರೀತಿಯಾಗಿ ನಿರ್ಯೋಗಕ್ಷೇಮ ಆತ್ಮವಾನ್ ಇಲ್ಲಿ ಜೀವ ಮತ್ತು ಪರಮಾತ್ಮನಿಗೆ ಐಕ್ಯ ಭಾವನೆಯನ್ನು ಮಾಡಬಾರ್ದು ಅಂತ ಹೇಳಿದಾರೆ ಅದಕ್ಕೆ ಕಾರಣವನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ ಅರ್ಜುನ ನಿನ್ನಂತಹ ಜೀವನಿಗೆ ಕರ್ಮಗಳನ್ನು ಮಾಡುವಂಥ ಶಕ್ತಿ ಇದೆ ಅದಕ್ಕೆ ಫಲವನ್ನು ಪಡೆಯುವಂತಹ ಶಕ್ತಿ ಇಲ್ಲ ಆ ಶಕ್ತಿ ಪರಮಾತ್ಮನಿಗೆ ಮಾತ್ರನೇ ಇರುವಂಥದ್ದು ಆದ್ದರಿಂದ ನಿನ್ನಂತಹ ಜೀವರು ಪರಮಾತ್ಮನಿಗಿಂತ ಭಿನ್ನರು ಈ ಕಾರಣದಿಂದ ಕರ್ಮಫಲ ಕಾರಣವಾಗಿರ್ತಕ್ಕಂಥ ಸರ್ವೋತ್ತಮನಾದ ಪರಮಾತ್ಮನೇ ನಾನು ಅನ್ನುವಂಥ ಭಾವನೆಯನ್ನು ಯಾವತ್ತೂ ನೀನು ಹೊಂದಬೇಡ ಅಂತ ಈ ರೀತಿಯಾಗಿ ಕೂಡ ಅಲ್ಲಿ ತಿಳಿಸ್ತಾರೆ ಇಷ್ಟರಿಂದಲೇ ಅರ್ಜುನನ ಸಂಶಯ ಅನ್ನೋದು ಪರಿಹಾರ ಆಗಿಲ್ಲ ಅವನು ಆತ್ಮವಾನ್ ಪರಮಾತ್ಮನನ್ನ ಸ್ವಾಮಿ ಇಷ್ಟು ಅನುಸಂಧಾನ ಮಾತ್ರ ಮಾಡಿದರೆ ಸಾಕು ಕರ್ಮ ಯಾಕೆ ಮಾಡಬೇಕು ಅಂತ ಪುನಃ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಶ್ರೀಕೃಷ್ಣನ ಕುರಿತು ಅದಕ್ಕೆ ಶ್ರೀಕೃಷ್ಣ ಯಾವ ರೀತಿಯಾಗಿ ಸಮರ್ಥ ಉತ್ತರವನ್ನು ಕೊಟ್ಟು ಅರ್ಜುನನ ಸಂಶಯವನ್ನು ಪರಿಹಾರ ಮಾಡ್ತಾನೆ ಅನ್ನೋ ವಿಚಾರವನ್ನು ನಾಳೆ ದಿನ ಸೇರಿದಾಗ ಮತ್ತೆ ನೋಡೋಣ ಅಂತ ಶ್ರೀಕೃಷ್ಣ ಅರ್ಪಣೆ